ಅವರ ಮನೋಭಾವ ಚೆನ್ನಾಗಿ ಹೊರಪಡುತ್ತಿತ್ತು ಮಹದೇವ ಶಾಸ್ತ್ರಿಗಳು ಆಯುರ್ವೇದ ವಿದ್ವಾಂಸರು ಹೌದು ಆದರೆ ಕರಾಟ ಹಿಡಿದು ತಿರುಗುತ್ತಿದ್ದವರಲ್ಲ ತಮ್ಮ ಮನೆಗೆ ಚಿಕಿತ್ಸೆ ಬೇಡಿ ಬಂದ ಕೆಲವರಿಗೆ ಔಷಧ ಕೊಡುತ್ತಿದ್ದರು ಮಾತಿನ ಮಾತುಕತೆಯಲ್ಲಿ ಮಹದೇವ ಶಾಸ್ತ್ರಿಗಳು ನಾಜೋಕಿನವರು ಔಷಧಕ್ಕಾಗಿ ಬಂದವರಿಗೆ ಮಾತ್ರೆ ತೆಗೆದುಕೊಡುವುದಕ್ಕಾಗಿ ಸಾಣೆಯ ಕಲ್ಲು ಬೇಕಾದಾಗ ಅವರ ಭಾರತ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 ಅಲ್ಲಿ ಕೆಲವು ಕಾಲದ ಬಳಿಕ ಆಸ್ಥಾನ ವಿದ್ವಾಂಸರು ಆದರು ಇವರಿಗೂ ಸಂಗೀತದ ಪರಿಚಯ ಉಂಟು ಕಾವ್ಯ ವಾಚನದಲ್ಲಿ ಪರಿಣಿತರು ಇವರು ಮುದ್ರ ರಾಕ್ಷಸ ನಾಟಕವನ್ನು ಮುಕುಂದಾನಂದ ಭಾಷಣವನ್ನು ಸಂಸ್ಕೃತದಿಂದ ಕನ್ನಡಕ್ಕೆ ಪರಿವರ್ತನೆ ಮಾಡಿದರು ಅದಕ್ಕಿಂತ ದೊಡ್ಡದಾದ ಅವರ ಕಾರ್ಯ ಕನ್ನಡ ಭಾಗವತದ ಪ್ರತಿಪದ ಟೀಕಾ ಅನುವಾದದ ಪ್ರಕಟಣೆ ಈ ಕಾರ್ಯದಲ್ಲಿ ಅವರಿಗೆ ಬುದ್ಧಿಶ್ರಮ ದೇಹ ದೇಹಶ್ರಮಗಳಾದದ್ದಲ್ಲದೆ ಹಣದ ಚಿಂತೆಯೂ ಉಂಟಾಯಿತು ಶಾಸ್ತ್ರ ಕಾರ್ಯದಲ್ಲಿ ಅವರಿಗೆ ಅಣ್ಣಂದಿರಾದ ಶಂಕರಶಾಸ್ತ್ರಿಗಳವರ ಸಹಾಯ ಪ್ರೋತ್ಸಾಹಗಳು ಬೆಂಬಲವಾಗಿದ್ದವು ಹಣದ ವಿಚಾರದಲ್ಲಿ ಇಬ್ಬರು ಪುರಂದರದಾಸರು ಒಂದು ತಕರಾರು ಭಾಗವತ ಪುಸ್ತಕ ಅಚ್ಚಾಗುತ್ತಿದ್ದದ್ದು ಕೃಷ್ಣಯ್ಯರವರ ಐರಿಶ್ ಪ್ರೆಸ್ನಲ್ಲಿ ನನ್ನ ಕರ್ನಾಟಕ ಪತ್ರಿಕೆ ಆಗುತ್ತಿದ್ದದ್ದು ಅಲ್ಲಿಯೇ ಹೀಗೆ ಅವರೂ ನಾನು ಪದೇ ಪದೇ ಕಲಿಯುತ್ತಿದ್ದೆವು ಒಂದು ದಿನ ನಾನು ಬರೆಯ ತಮಾಷೆಗಾಗಿ ಒಂದು ತಕರಾರು ಹೂಡಿದೆ ಶಾಸ್ತ್ರಿಗಳೇ ಶ್ರೀಮದ್ ಭ ಭಾಗವತವು ಕೃತವೆಂದಲ್ಲವೇ ನೀವು ಹೇಳುವುದು ಆ ವಿಷಯದಲ್ಲಿ ನನಗೆ ಸಂದೇಹವಿದೆ ಭಾಗವತದ ಕವ್ಯ ಶೈಲಿ ವೇದವ್ಯಾಸರದಲ್ಲ ಭಾಗವತವು ಭೂಪಭೇದ ಭೂಪದೇವನೆಂಬ ವ್ಯಾಕರಣ ವಿದ್ವಾಂಸನ ಕೃತಿ ಈ ವಿಚಾರದಲ್ಲಿ ಪ್ರಾಚೀನರಲ್ಲಿಯೇ ಸಂದೇಹವಿದೆ ಅದಕ್ಕೆ ಸಂಬಂಧಪಟ್ಟ ವಾದವಿವಾದ ಗ್ರಂಥಗಳು ಇವೆಯಲ್ಲವೇ ದುರ್ಜನ ಮುಖ ಚಪೇಷಿಕ ಅತಿ ದುರ್ಜನ ಮುಖ ಮಹಾಚಪೇತಿಕ ಮೊದಲಾದವು ಇದನ್ನೆಲ್ಲಾ ಕುರಿತು ನಾನು ಒಂದು ಪ್ರಬಂಧ ಬರೆಯಬೇಕೆಂದಿದ್ದೇನೆ ಶಾಸ್ತ್ರಿಗಳು ತೆಲುಗಿನಲ್ಲಿ ಅಯ್ಯ ನನ್ನ ಗ್ರಂಥ ಕಾರ್ಯ ಮುಗಿಯಲ್ಲಿ ಪುಸ್ತಕ ಖರ್ಚಾಗಲೆ ಆಮೇಲೆ ನೀನು ಏನು ಬೇಕಾದರೂ ಮಾಡಿಕೊ ಬ್ರಾಹ್ಮಣನ ಬಾಯಿಗೆ ಮಣ್ಣು ಹಾಕಬೇಡವಯ್ಯ ನಾನು ನಕ್ಕುಸುಮ್ಮನಾದೆ ಶಾಸ್ತ್ರಿಗಳೇ ನಿಮ್ಮ ಕಾರ್ಯ ಸಂಪೂರ್ಣವಾಗಿ ಚೆನ್ನಾಗಿ ನಡೆಯಬೇಕೆಂದು ನನಗೂ ತುಂಬಾ ಆಸೆ ಇದೆ ಗ್ರಂಥಕರ್ತು ಯಾರಾದರೇನು ಗ್ರಂಥ ಎಂತಾದ್ದು ಅದನ್ನೆಲ್ಲವೇ ನಾವು ನೋಡಬೇಕಾದದ್ದು ಶಾಸ್ತ್ರಿಗಳಿಗೆ ಸಮಾಧಾನವಾಯಿತು ಕಡೆಯವರೆಗೂ ನನಗೆ ಅವರ ಸ್ನೇಹ ಸಂತೋಷ ದೊರೆತಿತ್ತು ಹಾಸ್ಯಶೀಲತೆ ರಾಮಶೇಷ ಶಾಸ್ತ್ರಿಗಳು ಅವರ ಅಣ್ಣಂದಿರಾದ ಶಂಕರ ಶಂಕರಶಾಸ್ತ್ರಿಗಳಂತೆಯೇ ಕೊಂಚ ಹಾಸ್ಯಶೀಲರು ಒಂದು ದಿನ ಬೆಳಿಗ್ಗೆ ಚಿಕ್ಕಪೇಟೆಯಲ್ಲಿ ವಾಜಪೇಯದವರ ಪುಸ್ತಕ ಅಂಗಡಿಯಲ್ಲಿ ನಾವಿಬ್ಬರು ಕುಳಿತಿದ್ದಾಗ ಕನ್ನಡ ನವ್ಯಕಾವ್ಯದ ಪ್ರಸ್ತಾವ ಬಂದಿತು ನಾನು ಆಗ ಶಂಕರಪುರದಲ್ಲಿ ವಾಸವಾಗಿದ್ದೆ ನನ್ನ ಮನೆಯ ಹತ್ತಿರದ ಪಾಠಶಾಲೆಯಲ್ಲಿ ಹೇಳಿಕೊಡುತ್ತಿದ್ದ ಹಾಡಿನ ಒಂದು ಪಂಕ್ತಿಯನ್ನು ನಾನು ಉದಾಹರಣೆಯಾಗಿ ಹೇಳಿದೆ ಅಲ್ಲಿ ಗಣಪನ ನಾನು ಕಡೆಯ ನುಡಿಯನ್ನು ಹೇಳಿದ ಕೂಡಲೇ ರಾಮಶೇಷ ಶಾಸಿಗಳು ಇಲ್ಲಿ ನೋಡು ಹೆಗ್ಗಣ ಎಂದರು ಅಲ್ಲಿದ್ದವರೆಲ್ಲ ನಕ್ಕರು ಶಾಸಿಗಳು ಹೇಳಿದರು ಏಕೈ ನುಗುತ್ತೀರಿ ಗಣೇಶನಿದ್ದ ಮೇಲೆ ವಾಹನ ಇರಬೇಡವೆ ಒಳ್ಳೆಯ ಕವಿತ್ವದ ಲಕ್ಷಣ ಅದಲ್ಲವೇ ಈ ವಿಷಯವನ್ನು ಕುರಿತು ನಾನು ಏನನ್ನೂ ಹೇಳತಕ್ಕದ್ದಲ್ಲವೆಂದು ತಿಳಿದುಕೊಂಡಿದ್ದೇನೆ ಇಂಗ್ಲಿಷಿನಲ್ಲಿ ಒಂದು ಗಾದೆ ಗಾಜಿನ ಮನೆಯ ಒಳಗಡೆ ಇರುವವರು ಯಾರ ಮೇಲೂ ಕಲ್ಲೆಸೆಯಬಾರದು ಶಂಕರಶಾಸ್ತ್ರಿಗಳು ರಾಮಶೇಷ ಶಾಸ್ತ್ರಿಗಳು ಹೇಳುವ ಪುರಾಣ ಕೇಳಲು ಬಹುಮಂದಿ ಆಶೆಪಟ್ಟು ಬರುತ್ತಿದ್ದರು ನಗರ್ತಪೇಟೆಯಲ್ಲಿ ಒಂದು ದೇವಸ್ಥಾನದಲ್ಲಿ ಅವರು ಪುರಾಣ ಹೇಳುತ್ತಿದ್ದುದನ್ನು ನಾನು ಬಲ್ಲೆ ಆ ಮಟ್ಟದ ವಿದ್ವಾಂಸರು ಹಾಗೆ ರಸಿಕರು ಸುಲಭರು ಆದವರು ಈಗ ಬೆಂಗಳೂರಿನಲ್ಲಿ ಯಾರಿದ್ದಾರೆ